ಮೂವತ್ತೆಂಟು ಸರ್ವಜ್ಞ ಪ್ರಶ್ನೆವೇನೋ ಚೆನ್ನಾಗಿದೆ ಆದರೆ ಯಾಜ್ಞವಲ್ಕ್ಯ ಇನ್ನು ಮುಂದನ್ನು ನೋಡದೆ ಕೇಳದೆ ಪ್ರಶ್ನೆಗೆ ನಾನೇನೆಂದು ಉತ್ತರ ಕೊಡಬೇಕು ಯಾಜ್ಞವಲ್ಕ್ಯನಿಗೆ ತಬ್ಬಿಬ್ಬಾಯಿತು ಮಿಕ್ಕವರನ್ನು ಪ್ರಶ್ನವೊಂದರಲ್ಲಿ ಪಲ್ಟಿ ಹಾಕಿಸುತ್ತಿದ್ದ ಯಾಜ್ಞವಲ್ಕಿಯನು ಇಂದು ತಾನೇ ಪಲ್ಟಿ ಹೊಡೆಯುವಂತಾಗಿದೆ ಮುಖವು ತನ್ನೊಳಗಿನ ಕ್ಷುಬ್ಧತೆಯನ್ನು ತೋರುತ್ತಿರಲು ಕೇಳಿದನು ತಾವು ಹೇಳಿದುದು ಅರ್ಥವಾಗಲಿಲ್ಲ ನೀನು ನಾಳೆ ಎಂದರೆ ಇನ್ನು ಕೆಲವು ವರ್ಷಗಳಲ್ಲಿ ವಿದ್ವಾಂಸರೊಡನೆ ಹೋರಾಡಲು ನಿಲ್ಲುವನು ಆಗ ಪ್ರಶ್ನೆ ಹಾಕಿದರೆ ಹೇಗಿರಬೇಕು ಬಲ್ಲಯ್ಯ ನೀನು ಮುಷ್ಟಿಯಿಂದ ಹೊಡೆದರೆ ನಿನ್ನ ಸರ್ವ ಸಾಮ ಸಾಮರ್ಥ್ಯವನ್ನು ಅದರಲ್ಲಿ ಇರಬೇಕು ಪ್ರಶ್ನೆ ಕೇಳಿದರೆ ಎದುರಾಳಿಯನ್ನು ನೀರಿಗೆ ತಳ್ಳಿದಂತೆ ಇರಬೇಕು ನೀರಿಗೆ ಬಿದ್ದವನು ಮೊದಲು ತನ್ನನ್ನು ಉಳಿಸಿಕೊಂಡ ನಂತರ ತನ್ನನ್ನು ತಳ್ಳಿದವನ ಕಡೆಗೆ ತಿರುಗಬೇಕಲ್ಲವೇ ಹಾಗಿಲ್ಲದೇ ಎಚ್ಚರವಾಗಿ ನಿಂತಿರುವವನನ್ನು ನೂಕಿದರೆ ನೂಕಿದಂತೆ ಆಗಬಾರದು ಈ ಚಿಕ್ಕದು ಆ ದೊಡ್ಡದು ಎನ್ನುವುದು ಹೇಗೆ ಎಂಬುದು ತಾನೇ ನಿನ್ನ ಪ್ರಶ್ನೆ ನಿನ್ನ ಪ್ರಶ್ನೆಯಲ್ಲಿಯೇ ಉತ್ತರವಿದೆ ನೋಡಿಕೊ ಚಿಕ್ಕದು ದೊಡ್ಡದು ಎನ್ನುವುದರಲ್ಲಿ ಭೇದವಿಲ್ಲ ಜಾತಿಯಲ್ಲೋ ಪ್ರಮಾಣದಲ್ಲೋ ಾಗಿ ಆಜ್ಞಾವನು ಯೋಚಿಸಿದನು ಒಂದು ಗಳಿಗೆ ಮೇಲೆ ಇರುವ ಭೇದವೆಲ್ಲ ಪ್ರಮಾಣದಲ್ಲಿಯೇ ಹೊರತು ಜಾತಿಯಲ್ಲಲ್ಲ ನಾನು ಅದನ್ನು ಹಿಡಿದುದು ನಿನ್ನ ಕೈಯಲ್ಲಿರುವ ಬೀಜವು ಅದನ್ನು ಕೊಟ್ಟುವ ಬರಕ್ಕೆ ಕಾರಣವಾದ ಬೀಜವು ಒಂದೇ ಜಾತಿ ಎಂದರೆ ನಿನಗೇಕೆ ಹಿಡಿಯಲಿಲ್ಲ ಬಲ್ಲೆಯ ಇಂದ್ರಿಯಾತೀತವಾದ ವಿಚಾರವನ್ನು ಇಂದ್ರಿಯಗಳಿಂದ ಅಳೆಯುವುದಕ್ಕೆ ಹೋದರೆ ಈಗ ಕೃತ್ವಾ ಚಿಂತೆ ಕೃತ್ವ ಚಿಂತೆ ಮಾಡು ಹಾಗಾದರೆ ಹೀಗಾಗಬಹುದು ಎಂದು ಒಪ್ಪಿಕೊಳ್ಳುವುದು ಕೃತ್ವ ಚಿಂತೆ ಇಂದ್ರಿಯಗಳು ಬಹಿರ್ಮುಖಗಳು ನಾನು ನಾನು ಎಂಬ ಚೇತನವನ್ನು ಯಾವ ಇಂದ್ರಿಯದಿಂದ ಕಾಣುವೆ ಖಟದಲ್ಲಿ ಹೇಳುವಂತೆ ಈ ಪ್ರತ್ಯಾಗಾತ್ಮವನ್ನು ಕಾಣುವುದಕ್ಕೆ ಅವೃತ್ತ ಚಕ್ಷುವಾಗಬೇಕು ಅದಷ್ಟಾದರೆ ಸಾಲದು ಧೀರನೋ ಆಗಿರಬೇಕು ಆಗ ಆ ನಾನು ಕಾಣುವುದು ಅದು ಇಂದ್ರಿಯ ಸರಿ ನೀನು ವಿಷಯವನ್ನು ಹಿಡಿದೆ ಆದ್ದರಿಂದ ಆವೃತ್ತ ಚಕ್ಷುವು ಧೀರನೋ ಅಥವಾ ಸಾಕ್ಷಾತ್ಕರಿಸುವ ಸ್ಥಿತಿಯನ್ನು ಹಿಡಿದು ಹೇಳಿದ ಮಾತನ್ನು ನೀನು ಎಲ್ಲಿಯೋ ನಿಂತು ಪ್ರಶ್ನಿಸಿದರೆ ತಪ್ಪೆಲ್ಲವಾದರೂ ಏನೆಂದು ಉತ್ತರ ಕೊಡಬೇಕು ತಪ್ಪಲ್ಲವಾದರೂ ಏನೆಂದು ಉತ್ತರ ಕೊಡಬೇಕು ಹೌದು ಪ್ರಶ್ನದಲ್ಲಿಯೇ ತಪ್ಪು ಆಗಿನ ಬೇಡ ಗೆಲ್ಲುವುದಕ್ಕೆ ಹುಟ್ಟಿರುವವನ ಬಾಯಲ್ಲಿ ಸೋತೆ ಎಂಬ ಮಾತು ಬರಬಾರದು ಆದ್ದರಿಂದ ಪ್ರಶ್ನೆ ತಪ್ಪು ಎನ್ನುಬೇಡ ಬೇರೆ ದೃಷ್ಟಿಯಿಂದ ನೋಡಬೇಕಾಗಿತ್ತು ಎಂದು ಆ ಹಾದಿಯನ್ನು ಬಿಟ್ಟು ಈ ಹಾದಿಯನ್ನು ಹಿಡಿ ತಮ್ಮ ವೈಚಕ್ಷಣ್ಯ ಬಂದ ಮೇಲೆ ತಾನೇ ಆ ಮಾತು ತಿರುಗಿ ನೀನು ಅದೇ ತಪ್ಪು ಮಾಡಬಾರದು ಮರವನ್ನು ಆಶ್ರಯಿಸಿದ ಬಳ್ಳಿಯು ಎಷ್ಟು ಎತ್ತರ ಹೋಗಬಲ್ಲದು ಎಂದರೆ ತಾನು ಆಶ್ರಯಿಸಿರುವ ಮರದಷ್ಟು ಎತ್ತರ ಎಂಬಂತೆ ಅಗ್ನಿದೇವ ಪ್ರಾಣದೇವರ ಉಪಾಸಕನಾಗಿರುವ ನೀನು ಅವರಂತೆ ವಿಶುಂಭರನಾಗಬೇಕು ಈಗ ಮಾಡುತ್ತಿರುವ ಆದಿತ್ಯೋಪಾಸನವು ಪೂರ್ಣವಾದ ಮೇಲೆ ಈ ವಿಶ್ವವನ್ನು ವಿಶ್ವವನ್ನು ದಾಟಿ ಹೋಗುವ ಹಾಗೆ ಹೋಗಬೇಕಾದರೆ ನೀನು ಈ ದೇಹದಿಂದಲೇ ಹೋಗುವೆಯಾ ಇಲ್ಲ ಈ ದೇಹವೇನಿದ್ದರೂ ಪಂಚಭೂತಗಳಿಂದ ಆದುದು ಈ ಭೂತಗಳಿಂದ ಆಚೆಗೆ ಹೋದಾಗ ತಾನೇ ವಿಶ್ವವನ್ನು ಒಂದು ಗುಟ್ಟ ಯಾಜ್ಞಳಿಕ ಈ ಪಂಚಭೂತಗಳೆಲ್ಲ ಒಂದರಲ್ಲಿ ತಾನೇ ಬಂದದು ಒಂದರಿಂದ ತಾನೇ ಬಂದುದು ಎಂದರೆ ಆತ್ಮದಿಂದ ತಾನೇ ಹೌದು ಆತ್ಮನಃ ಆಕಾಶ ಸಂಭೂತಃ ಇಲ್ಲಿ ಒಂದು ಇಲ್ಲಿ ಒಂದುಗಳಿಗೆ ನಿಂತು ನೋಡು ಆಮೇಲೆ ಮುಂದಕ್ಕೆ ಹೋಗೋಣ ಆಕಾಶವೆಂದರೇನು ಅದನ್ನು ತೋರಿಸಬಲ್ಲಯಾ ಯಾಜ್ಞವಾಲ್ಕಿಯನು ಯೋಚಿಸಿದನು ಆಕಾಶವೆಂದರೇನು ಬೆಳಕಿಗಿಂತಲೂ ಸೂಕ್ಷ್ಮವಾಗಿ ವಾಯುವಿಗೂ ಅವಕಾಶವನ್ನು ಕೊಡಬೇಕಾದರೆ ಅದೆಷ್ಟು ತೆಳುವಾಗಿರಬೇಕು ಅಂತಹುದನ್ನು ತೋರಿಸುವುದು ಹೇಗೆ ಶ್ವಾಸವು ಶಬ್ದುಣಕ ಮಾತ ಶ್ವಾಸವು ಶಬ್ದಗುಣಕಮಾಕಾಶ್ ಎನ್ನುತ್ತದೆ ಕೇವಲ ಶಬ್ದಗುಣ ಮಾತ್ರವುಳ್ಳದ್ದು ತೇಜೋಗ್ರಾಹಿಯಾದ ಚಕ್ಕುವಾಗಲಿ ಸ್ಪರ್ಶಗ್ರಾಹಿಯಾದತ್ವಕ್ಕಾಗಲಿ ಸಾಕ್ಷಾತ್ಕಾರ ಸಾಕ್ಷಾತ್ ಸಾಕ್ಷಾತ್ಕರಿಸಿಕೊಳ್ಳುವುದೆಂತೂ ಅವರನ್ನು ಬೇಡ ಸ್ಪರ್ಶಗ್ರಾಹಿಯಾದ ಶ್ರೋತವಾದರೂ ಗ್ರಹಿಸಲಿ ಎಂದರೆ ಸ್ತೋತ್ರೇಂದ್ರಿಯೇ ಸ್ತೋತ್ರೇಂದ್ರಿಯದಿಂದ ದೊರೆಯುವ ಶಬ್ದಕ್ಕೆಲ್ಲ ಒಂದೊಂದು ರೂಪವಿದೆ ಹಾಗಾದರೆ ಆಕಾಶವು ಅಗ್ರಾಹ್ಯವೇನು ಆ ಯಾಜ್ಞವಲ್ಕಿಯ ಸಂಶಯವನ್ನು ತಿಳಿದು ಆಲೋಕಿನಿಯು ಹೇಳಿದಳು ನೋಡಿದೆಯಾ ಆಕಾಶವನ್ನು ತೋರಿಸುವುದು ಕಷ್ಟ ತಿಳಿಯುತ್ತೆ ಹೋಗ್ರಿ ಆಕಾಶದಿಂದ ಸಂಭವಿಸಿದ ವಾಯುವನ್ನು ವಾಯುವಿನಿಂದ ತಂಬಸಿದ ತೇಜಸ್ಸನ್ನು ಅದರಿಂದ ಅದರಿಂದ ಉಂಟಾದ ಜಲವನ್ನು ಅದರಲ್ಲಾದ ಎಂದರೆ ಈ ಪಂಚಭೂತಗಳಲ್ಲಿ ಒಂದನ್ನಾದರೂ ಸಾಕ್ಷಾತ್ಕರಿಸಿಕೊಡಬಲ್ಲಯ್ಯ ಹೋಗಲಿ ನೀನಾದರೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀಯಾ ಈ ಯಾಜ್ಞಳಿಕೆಯನ್ನು ಮತ್ತೆ ಮತ್ತೆಯೂ ಯೋಚಿಸಿದನು ಈ ವೇಳೆಗೆ ಅವನಿಗೆ ತಿಳಿಯದು ಎಂಬುದು ಅವನಿಗೆ ತಿಳಿದಿತ್ತು ಬರೀ ಪ್ರಶ್ನೆಗಳಿಂದ ಲಾಭ ಲಾಭವಿಲ್ಲ ಎಂದು ಖಚಿತ ಮಾಡಿಕೊಂಡು ಅವನು ಹೇಳಿದನು ಈ ದಿನ ಆಚಾರ್ಯರಾಣಿಯವರು ಸರಸ್ವತಿ ಹಾಗೆ ನುಡಿಯುತ್ತಿದ್ದಾರೆ ಬರೀ ಪ್ರಶ್ನೆಯನ್ನು ಹಾಕಿ ನನ್ನ ಅಜ್ಞಾ ಬದಲು ವಿಷಯವನ್ನು ಹೇಳಿ ನನ್ನನ್ನು ಜ್ಞಾನಿಯನ್ನಾಗಿ ಮಾಡಿದೆ ಆಲಾಪನೆಯು ಈ ಮಾತು ಕೇಳಿ ಗಂಭೀರ ಅಪ್ರಸನ್ನಗಳಾಗದೆ ತನ್ನ ಮಾತನ್ನು ಮುಂದುವರೆಸಿದಳು ಇವುಗಳನ್ನು ಇವುಗಳನ್ನೆಲ್ಲ ಒಂದೊಂದನ್ನಾಗಿ ಸಾಕ್ಷಾತ್ಕರಿಸಿ ಕೊಂಡು ಸಾಕ್ಷಾತ್ಕರಿಸಿಕೊಂಡು ನೋಡು ಕೃತಾರ್ಥನಾಗುವುದು ಎಂದು ನಾನು ಈ ಪ್ರಶ್ನೆಗಳನ್ನು ಕೇಳಿದೆ ಈಗ ಸಿದ್ಧಾಂತವನ್ನು ಹೇಳುವುದನ್ನು ಕೇಳು ಈ ಪಂಚಭೂತಗಳಿಗೂ ಪ್ರತಿಯೊಂದಕ್ಕೂ ಒಂದೊಂದು ಪ್ರತ್ಯೇಕತೆಯುಂಟು ಇವೆಲ್ಲ ತಂದೆ ಮಕ್ಕಳಂತಾದರೂ ತಂದೆಯೇ ಬೇರೆ ಮಗನೂ ಬೇರೆ ಎಂಬಂತೆ ಇವು ಸಾಂಖ್ಯವು ಇದೆಲ್ಲವನ್ನು ಪ್ರಕೃತಿ ಎಂದು ಇದರ ಹಿಡಿತಕ್ಕೆ ಸಿಕ್ಕಿರುವ ಪುರುಷನು ಇದರ ಹಿಡಿತದಿಂದ ಬಿಡಿಸಿಕೊಳ್ಳುವುದೇ ಮುಕ್ತಿಯೊಂದಿತು ಮುಕ್ತಿಯನ್ನು ಪಡೆದು ಹಲವು ಪುರುಷರಿದ್ದರೆ ಅವರೇನಾಗುವರು ಎಂಬುದನ್ನು ಹೇಳಲಿಲ್ಲ ಈಗ ನೀನು ಹೇಳು ಈಗಲೇ ಕೃತ್ವಾ ಚಿಂತೆಯಿಂದ ಹೇಳು ಆಗಲೇ ಕೃತ್ವಾ ಚಿಂತೆಯಿಂದ ಹೇಳು ಎಂಬುದನ್ನು ಮರೆಯಬೇಡ ಈ ಪಂಚಭೂತಾತ್ಮಕಗಳಲ್ಲಿ ಗುಣತ್ರಯ ವಿಶಿಷ್ಟಗಳಾದ ಪ್ರಕೃತಿಯು ಸಂಸರ್ಗವನ್ನು ಬಿಟ್ಟವನ್ನು ಹೇಗಿರಬೇಕು ಪ್ರಕೃತಿಯ ಸಂಸರ್ಗವನ್ನು ಬಿಟ್ಟವನ್ನು ಹೇಗಿರಬೇಕು ಹೌದು ಪ್ರಕೃತಿ ಪ್ರಕೃತಿ ಪುರುಷನು ಹೇಗಾದರೂ ಇರಲಿ ಪ್ರಕೃತಿಯಿಂದ ವಿಮೋಚನವನ್ನು ಹೊಂದಿದ ಪುರುಷನೇ ತನ್ನ ಪೂರ್ವ ಸ್ಥಿತಿಯನ್ನು ಪಡೆದವರಾಗಿರಬೇಕು ಪಡೆದವನ್ನಾಗಿರಬೇಕು ಸಂದೇಹವಿಲ್ಲ ಕಾರಾಗಾರದಲ್ಲಿರುವ ಪುರುಷನನ್ನು ಪುರುಷನು ತನ್ನನ್ನು ಬಂಧಿಸಿಟ್ಟಿರುವ ಕೋಣೆಯ ನಾಲ್ಕು ಗೋಡೆಗಳ ನಡುವೆಯಲ್ಲದೆ ಇನ್ನೆಲ್ಲೂ ತಿರುಗುವಂತಿಲ್ಲ ಅವನೇ ಅಲ್ಲಿಂದ ಮುಕ್ತನಾಗಿ ಈಚೆಗೆ ಬಂದರೆ ಅವನ್ನೆಲ್ಲಾದರೂ ಹೋಗಬಹುದಲ್ಲವೇ ಹೌದು ಬಂಧ ಮುಕ್ತನಾದವನ ಸ್ಥಿತಿಯಂತೆ ಪ್ರಕೃತಿ ಮುಕ್ತನ ಸ್ಥಿತಿಯೆಂದೇ ಮೇ ಸ್ಥಿತಿ ಎಂದ ಮೇಲೆ ನಾವು ಏನೆನ್ನಬೇಕು ನಮಗೆ ಗೊತ್ತಿರುವುದು ಪ್ರಕೃತಿಗ್ರಸ್ತನಾದವನ ಸ್ಥಿತಿ ಪ್ರಕೃತಿ ಮುಕ್ತನಾದ ಸ್ಥಿತಿ ಇಲ್ಲಿಗೆ ಪ್ರತಿಯಾಗಿರಬೇಕು ತಾನೆ ಹೌದು ಇಲ್ಲಿ ಈಗ ದ್ವಾಸು ಪರ್ಣಾಶ್ರುತಿಯನ್ನು ಹೇಳು ಎರಡು ಹಕ್ಕಿಗಳು ಮುದ್ದಾದ ಗರಿಯುಳ್ಳವು ಎರಡು ಯಾವಾಗಲೂ ಒಟ್ಟಿಗೆರುವವು ಎರಡೂ ಒಂದೇ ಹೆಸರಿನವು ಒಂದೇ ಮರದಲ್ಲಿರುವವು ಅವುಗಳಲ್ಲಿ ಒಂದು ರುಚಿಯಾದ ತಿನ್ನುತ್ತದೆ ಇನ್ನೊಂದು ಏನನ್ನೋ ತಿನ್ನದೇ ನೋಡಿಕೊಂಡು ಕುಳಿತಿದೆ ಮುಂದೆ ಹಣ್ಣು ತಿನ್ನುವ ಕಾರ್ಯದಲ್ಲಿ ಮಗ್ನಾಗಿರುವ ಹಕ್ಕಿಯು ಪರವಶವಾಗಿ ಮೋಹಗೊಂಡು ಶೋಕಿಸುತ್ತಿದ್ದರೆ ಹಣ್ಣು ತಿನ್ನದ ಹಕ್ಕಿಯು ಈಶನಾಗಿರುವುದು ಈ ಹಕ್ಕಿಯು ಆ ಹಕ್ಕಿಯನ್ನು ಕಂಡು ತಾನು ಅನ್ನದ ಅದರಂತಾಗುವುದು ಇಲ್ಲಿದೆ ಗುಟ್ಟು ಯಜ್ಞ ಭೋಗಮಗ್ನಾಗಿರುವುದು ಎಂದರೆ ಪರವಶನಾಗಿ ಮೋಹ ಶೋಕಗಳಿಂದ ಚಿಕ್ಕವನ್ನಾಗುವುದು ಅದಿಲ್ಲವಾದರೆ ಈ ಹಕ್ಕಿಯು ಆ ಹಕ್ಕಿಯಂತೆಯೇ ಆಗುವುದು ಹಾಗಾಗುವುದಾದರೆ ಆಗ ಭೇದವಿಯಲ್ಲಿ ಹೋಯಿತು ವಿಜಾತೀಯವಾಗಿದ್ದರೆ ಅದರಂತೆ ಆಗಲು ಸಾಧ್ಯವಾಗುತ್ತಿತ್ತೇನೋ ಇಲ್ಲ ಇದನ್ನು ಒಂದು ಕಡೆ ಇಟ್ಟುಕೊಂಡು ರಸವಾದಗಳನ್ನು ನೋಡು ಅದು ಹೇಳುವುದೂ ಇಷ್ಟೆ ಮುಟ್ಟಿದರೆ ಕೈ ಕಪ್ಪಾಗುವ ಸೀಸವನ್ನು ಬೆಳಗುವ ಚಿನ್ನವನ್ನಾಗಿ ಮಾಡಬಹುದು ಎಂದು ತಾನೆ ಅದು ಹೇಗೆ ಸೀಸದಲ್ಲಿ ಸಪ್ತ ದೋಷವಿದೆ ಅದರಲ್ಲಿ ಮೂರು ಹೋದರೆ ತಾಮ್ರವಾಯಿತು ಅದರಲ್ಲೂ ಬೆಳ್ಳಿ ಇನ್ನೊಂದು ಕಂಚುಕ ಚಿನ್ನ ಆ ಕೊನೆಯ ಕಂಚುಕವೂ ಅದು ಸಿದ್ಧರಸ ಸಿದ್ಧರಸವು ನಮ್ಮಲ್ಲಿ ಬಿದ್ದ ಲೋಹವನ್ನೆಲ್ಲ ಭೃಂಗ ಮಾಡುವುದು ಭೃಂಗವು ತನ್ನ ಅರವತ್ನಾಲ್ಕು ಪಟ್ಟು ತಾಮ್ರವನ್ನು ಚಿನ್ನವನ್ನಾಗಿ ಮಾಡುವುದು ಈಗ ಹೇಳು ಸಿದ್ಧರಸಕ್ಕೆ ಸಪ್ತಕಂಚಕ ದೋಷವು ಪ್ರಾಪ್ತವಾದರೆ ಏನಾಗಬೇಕು ಸೀಸವಾಗಬೇಕು ಸೀಸದ ಸಪ್ತ ಸಪ್ತಕಂಚಕ ದೋಷ ಹೋದರೆ ಹಾಗೂ ಸಿದ್ಧರಸವಾಗದಿದ್ದರೂ ಮೃಂಗವಾದರೂ ಆಗಬೇಕು ಇದಿಷ್ಟು ಲೋಹ ವಿಷಯವಾಯಿತು ಈ ಸಾಧನಕ್ರಿಯೆಯನ್ನು ಜೀವನಿಗೆ ಜೋಡಿಸಿ ಹೇಳು